ಶ್ರೀಗುರುಭ್ಯ ಹರಿ ಹಿ ಓಣ ಶಂಕರ ಶಂಕರಾಚಾರ್ಯ ಕೇಶವಂ ಬಾಧಾರಾಯಣಂ ಸೂತ್ರ ವಂದೇ ಭಗವಂತೌನಸ್ಮತಿಪುರಲರು ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಂಕರಾಚಾರ್ಯರ ಆತ್ಮಬೋಧವನ್ನು ನೋಡ್ತಾ ಇದ್ದೇವೆ ಆದಿಶಂಕರ ಭಗವತ್ಪಾದ ಪೂಜ್ಯರ ಪದ ನಮಿಸುತ್ತಾ ಶ್ರೀ ಶ್ರೀ ಸಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದ ತಲೆಗಳಲ್ಲಿ ನಮಸ್ಕಾರ ಮಾಡ್ತಾ ಸದ್ಗುರುಗಳು ವಿದ್ವಾನ್ ಮಹಾಮಹೋಪಾಧ್ಯಾಯ ವಜ್ರ ವೇದಾಂತಗಳು ಎನಿಸಿದ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಅವರ ಚರಣಗಳಿಗೆ ವಂದಿಸುತ್ತ ಈ ಶಂಕರಾಚಾರ್ಯರ ಆತ್ಮಬೋಧ ಇದರಲ್ಲಿ ಮೂವತ್ತ ಶ್ಲೋಕವನ್ನು ಇವತ್ತು ಈಗ ನೋಡ್ತಾ ಇದ್ದೇವೆ ಈಗ ಮೂವತ್ತಾರನೇ ಶ್ಲೋಕದವರೆಗೆ ಈ ಹಿಂದೆ ನಾವು ಬೇರೆ ಬೇರೆ ವಿಚಾರಗಳನ್ನು ನೋಡಿದೆವು ಈಗ ಇನ್ನು ಮೂವತ್ತೇಳನೇ ಶ್ಲೋಕದಿಂದ ಸಾಧನೆಯ ಅವಶ್ಯಕತೆ ಸಾಧನೆಯ ಅವಶ್ಯಕತೆ ಅಂತೇಳಿ ಈ ವಿಚಾರದ ಬಗ್ಗೆ ಈಗ ನೋಡಲಿಕ್ಕಿದ್ದೇವೆ ಸತ್ಯಾನಂದ ಸರಸ್ವತಿ ಸ್ವಾಮೀಜಿಯವರು ಆ ರೀತಿ ಅದನ್ನು ವಿಚಾರ ಯಾವ ವಿಚಾರ ಎನ್ನುವ ಬಗ್ಗೆ ಶೀರ್ಷಿಕೆಯನ್ನು ಕೊಟ್ಟು ಹೇಳ್ತಾರೆ ಇನ್ನು ಮುಂದಿನದ್ದು ಸಾಧನೆಯ ಅವಶ್ಯಕತೆ ಬಗ್ಗೆ ಹೇಳ್ತಾ ಇದೆ ಅಂಥೇಳಿ ಈ ಶ್ಲೋಕಗಳು ಮೂವತ್ತೇಳನೇ ಶ್ಲೋಕ रोगानिव रोगानिव हरत्य विद्या ब्रह्मस्मीतिसना अरतेद्यायन निरंतर ಅಥವಾ ಏನು ನಿರಂತರ ಅಭ್ಯಸ್ತ ಅಂತೇಳಿ ಪಾಠಾಂತರ ಇದೆ ಈ ರೀತಿಯಾಗಿ ನಾನು ಬ್ರಹ್ಮವಾಸ್ನಿತಿ ವಾಸನಾ ನಾನು ಬ್ರಹ್ಮವೇ ಆಗಿರುವೆ ಎನ್ನತಕ್ಕಂಥದ್ದನ್ನು ಎಡೆಬಿಡದೆ ಅಭ್ಯಾಸ ಮಾಡಿದಂತಹ ಯಾವ ಸಂಸ್ಕಾರ ಇರ್ತದೆಯೋ ವಾಸನೆ ಇರ್ತದೋ ಅವಿದ್ಯೆಯಿಂದ ಆಗಿರತಕ್ಕಂತಹ ಅಶುಭ ವಾಸನೆಯನ್ನು ಪರಮಾತ್ಮ ಧ್ಯಾನದಿಂದ ಆಗತಕ್ಕಂತಹ ಶುಭ ವಾಸನೆ ತೊಲಗಿಸ್ತದೆ ಅದೇ ಇಲ್ಲಿ ವಾಸನೆ ಅಂತೇಳಿ ಹೇಳಿದ್ರು ಅವಿದ್ಯೆಯಿಂದಾಗಿರ್ತಕ್ಕಂಥ ಅಶುಭ ವಾಸನೆ ಯಾವುದಿದೆ ಸಂಸ್ಕಾರ ವಾಸನೆ ಅಂತ ಹೇಳಿದರೆ ಅದನ್ನು ಪರಮಾತ್ಮ ಧ್ಯಾನದಿಂದ ಆಗತಕ್ಕಂಥ ಶುಭ ಸಂಸ್ಕಾರವು ತೊಲಗಿಸ್ತದೆ ಹೀಗೆ ನಾನೇ ಬ್ರಹ್ಮ ಎನ್ನತಕ್ಕಂತಹ ವಿಚಾರವನ್ನು ಎಡೆಬಿಡದೆ ಅಭ್ಯಾಸ ಮಾಡಿ ಯಾವ ವಾಸನೆ ಅಥವಾ ಸಂಸ್ಕಾರ ಇದೆಯೋ ಅದು ಹರತಿ ಅವಿದ್ಯಾಿಕ್ಷೇಪಾನ್ ರೋಗಾನ್ ರಸಾಯನ ಇವಾ ರೋಗ ರೋಗಗಳನ್ನು ರಸಾಯನವು ತೊಲಗಿಸುವಂತೆ ನಾಶಗೊಳಿಸುವಂತೆ ಅಂದರೆ ರಸಾಯನ ಅಂದರೆ ಪಾದರಸದಿಂದ ಮಾಡಿದ ಸಿದ್ಧ ಔಷಧ ಎಲ್ಲ ರೋಗಗಳನ್ನು ಬೇಗನೆ ತೊಲಗಿಸುವಂಥೇಳಿ ಸಿದ್ಧವೈದ್ಯರ ನಂಬಿಕೆ ಹಾಗೆ ಬೇರೆ ಬೇರೆ ರಸಾಯನ ಅಂದರೆ ರಸೌಷಧಿ ಅಂತೇಳಿ ಹೇಳ್ತಾ ಅಂದರೆ ಕೆಮಿಕಲ್ಸ್ ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಹಾಗೆಯೇ ಬೇರೆ ಬೇರೆ ಯಾವ ರೀತಿಯ ರಾಸಾಯನಿಕ ಔಷಧಗಳು ರೋಗಗಳನ್ನು ನಿವಾರಿಸ್ತವೆಯೋ ಅದೇ ರೀತಿಯಲ್ಲಿ ಅವಿದ್ಯೆಯಿಂದಾದಂತಹ ವಿಕ್ಷೇಪಗಳೆಂಬಂತಹ ರೋಗಗಳನ್ನು ಅವಿದ್ಯಾಿಕ್ಷೇಪ ವಿಕ್ಷೇಪ ಅಂದರೆ ವಿಚಿತ್ರವಾದಂತಹ ಕಲ್ಪನೆ ಹಗ್ಗವು ಹಾವಾಗಿ ತೋರ್ತಕ್ಕಂಥದ್ದು ವಿಕ್ಷೇಪ ಇಂತಹ ವಿಕ್ಷೇಪಗಳನ್ನು ಅವಿದ್ಯೆಯಿಂದಾದಂತಹ ವಿಕ್ಷೇಪಗಳನ್ನು ತೊಲಗಿಸ್ತದೆ ಯಾವುದು ಈ ನಾನೇ ಬ್ರಹ್ಮ ಎನ್ನತಕ್ಕಂಥ ಸಂಸ್ಕಾರವು ನಾನೇ ಬ್ರಹ್ಮನು ಎನ್ನತಕ್ಕಂಥ ಧ್ಯಾನ ಅಥವಾ ಎಡೆ ಬಿಡದೆ ಮಾಡಿದಂಥ ಅಭ್ಯಾಸ ಯಾವುದಿದೆ ಆ ಸಂಸ್ಕಾರವು ಈ ಅವಿದ್ಯಾಕ್ಷೇಪಗಳೆಂಬ ರೋಗಗಳನ್ನು ರಸ ರೋಗಗಳನ್ನು ರಸಾಯನ ಹೇಗೆ ತೊಲಗಿಸ್ತದೋ ಅದೇ ರೀತಿಯಲ್ಲಿ ಅವಿದ್ಯೆಯಿಂದ ಆದ ವಿಕ್ಷೇಪಗಳನ್ನು ತೊಲಗಿಸ್ತದೆ ಯಾವುದು ಬ್ರಹ್ಮಯವಸ್ಮೀತಿ ವಾಸನ ವಿಕ್ಷೇಪ ಅವಿದ್ಯೆಯಿಂದ ಆದ ವಿಕ್ಷೇಪಗಳು ಯಾವುದು ಅಂತೇಳಿ ಕೇಳಿದರೆ ಅತ್ಯುತ್ತ ಹರಿದಾಡುವಂತಹ ಬುದ್ಧಿವೃತ್ತಿಗಳನ್ನು ಅನಾತ್ಮ ವಸ್ತುವನ್ನು ತಿಳಿಸುವಂತಹ ವೃತ್ತಿಗಳು ಬುದ್ಧಿಯದ್ದು ಮನಸ್ಸಿನ ಯೋಚನಾ ಅಲಹಾರಿಗಳನ್ನು ಅನಾತ್ಮ ವಸ್ತುವನ್ನು ತಿಳಿಸ್ತಕ್ಕಂತಹ ಯೋಚನೆಗಳನ್ನು ತೊಲಗಿಸ್ತದೆ ಆತ್ಮವಸ್ತುವನ್ನೇ ಆತ್ಮವಸ್ತುವಿನಲ್ಲಿ ತನ್ಮಯಗಗೊಳಿಸ್ತದೆ ಈ ರೀತಿಯಾದಂಥ ಸಂಸ್ಕಾರ ವಾಸನೆ ಯಾವುದು ಬ್ರಹ್ಮವೇ ನಾನೆಂಬಂಥದ್ದು ಏನು ನಿರಂತರಾಭ್ಯಸ್ತ ಬ್ರಹ್ಮೈವಾಸ್ಮೀತಿ ವಾಸನಾ ಹರತ್ ಅವಿದ್ಯಾಕ್ಷೇಪಾನ್ ರೋಗಾನ್ ಇವ ರಸಾಯನ ಹೀಗೆ ನಿರಂತರವಾಗಿ ನಾನು ಬ್ರಹ್ಮವೇ ಎಂದು ಅಭ್ಯಾಸ ಮಾಡಿದ ವಾಸನೆಯು ಕಾರ್ಯಪ್ರೇರಣಾ ಸಂಸ್ಕಾರ ಅದೇ ವಾಸನೆ ಅಂತ ಹೇಳ್ತಾರೆ ಒಂದು ಕೆಲಸ ಮಾಡಲಿಕ್ಕೆ ನಮ್ಮಲ್ಲಿ ಸಂಸ್ಕಾರ ಇರಬೇಕಾದ್ರದ್ದು ಅದು ಕಾರ್ಯಪ್ರೇರಣಾ ಅಂತ ಸಂಸ್ಕಾರ ಅದಕ್ಕೆ ವಾಸನೆ ಅಂತೇಳಿ ಹೇಳ್ತಾರೆ ಅದು ಏನಾಗ್ತದೆ ನಾನು ಬ್ರಹ್ಮವೇ ಅಂತ ಎನ್ನತಕ್ಕಂಥ ವಾಸನೆಯು ಅವಿದ್ಯೆಯ ವಿಕ್ಷೇಪವನ್ನು ಅವಿದ್ಯೆಯಿಂದ ವಸ್ತುವಿನ ನಿಜಸ್ವರೂಪವನ್ನು ಮರೆ ಮಾಡಿ ಬೇರೊಂದನ್ನು ಯಾವ ಒಂದು ವಿಕ್ಷೇಪ ಇದೆ ಅದನ್ನು ರಸಾಯನವು ಅಥವಾ ಔಷಧವು ರೋಗಗಳನ್ನು ನಾಶ ಮಾಡುವಂತೆ ಈ ವಿಕ್ಷೇಪವನ್ನು ಕೂಡ ಅದು ನಾಶ ಮಾಡ್ತದೆ ನಾನು ಬ್ರಹ್ಮವೇ ಅಂತೇಳಿ ಅಭ್ಯಾಸ ಮಾಡಿದಂತಹ ವಾಸನೆ ಅಂತೇಳಿ ಸತತ ಅಭ್ಯಾಸದಿಂದ ಉಂಟಾದಂತಹ ನಾನೇ ಬ್ರಹ್ಮ ಎನ್ನುವಂತಹ ಭಾವನೆ ಔಷಧಿಯು ಅಥವಾ ರಸಾಯನ ರೋಗವನ್ನು ನಿವಾರಿಸುವಂತೆ ಅಜ್ಞಾನವನ್ನು ಅದರಿಂದಾದ ವಿಕ್ಷೇಪಗಳನ್ನು ನಿವಾರಿಸ್ತದೆ ಸೇವಿಸಿದಂಥ ಔಷಧಿ ರೋಗವನ್ನು ನಿವಾರಿಸಿ ತಾನು ಲುಪ್ತವಾಗುವಂತೆ ಔಷಧಿ ಮುಗಿತದೆ ಹೊಟ್ಟೆಗೆ ಹೋಗಿ ಹ್ಞೂ ರೋಗವಾಸಿಯಾಗ್ತದೆ ಹೇಗೆಯೋ ಅದೇ ರೀತಿಯಲ್ಲಿ ತಾನೂ ಲೋಪಗೊಳ್ಳುವಂತೆ ಲುಪ್ತವಾಗುವಂತೆ ಬ್ರಹ್ಮ ಆತ್ಮ ಐಕ್ಯತೆಯ ಜ್ಞಾನವು ಮೇಲೆ ಹೇಳಿದಂಥ ಸತತ ಅಭ್ಯಾಸದಿಂದ ದೃಢವಾದಾಗ ಅವಿದ್ಯೆಯನ್ನು ನಾಶಪಡಿಸುತ್ತದೆ ಅನೇಕ ಜನ್ಮಾಂತರಗಳಿಂದ ಸಂಚಿತವಾದ ವಾಸನಾ ರಾಶಿಯನ್ನು ನಾವು ನಾಶಗೊಳಿಸಬೇಕಾಗಿರುವುದರಿಂದ ಸತತ ಅಭ್ಯಾಸವು ಅತ್ಯಂತ ಅವಶ್ಯಕವಾಗಿರುತ್ತದೆ ಹಾಗೂ ನಾವು ನಮ್ಮ ದೇಹ ಮನಸ್ಸು ಮತ್ತು ಬುದ್ಧಿಯಲ್ಲಿ ಇರತಕ್ಕಂತಹ ನಮ್ಮ ಅಭಿಮಾನವನ್ನು ತೊಲಗಿಸಬೇಕು ನಮ್ಮ ದೇಹಾಭಿಮಾನ ಮನೋಭಿಮಾನ ಬುದ್ಧಿಯ ಅಭಿಮಾನ ಇವುಗಳನ್ನು ತೊಲಗಿಸಬೇಕು ನಾನೆಂಬಂತಹದ್ದನ್ನು ನಾನು ಆತ್ಮ ಎನ್ನತಕ್ಕಂಥದ್ದನ್ನು ಬೆಳೆಸಿಕೊಳ್ಬೇಕು ಆತ್ಮಾಭಿಮಾನವನ್ನು ಬೆಳೆಸಿಕೊಡಬೇಕು ಸಾಧಕನು ಆತ್ಮತತ್ವದ ನಿರ್ಲಿಪ್ತ ಸ್ವಭಾವವನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ತನ್ನಲ್ಲಿರುವ ದೇಹಾಭಿಮಾನವನ್ನು ಮತ್ತು ಅವುಗಳಿಂದ ಪ್ರಚೋದಿಸಲ್ಪಡ್ತಕ್ಕಂಥ ಸಕಲ ಕಾರ್ಯಗಳನ್ನು ಕೂಡ ತ್ಯಜಿಸಬೇಕು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಂಧನಕ್ಕೆ ಒಳಪಡಿಸ್ತಕ್ಕಂಥ ಶತ್ರು ಜೀವ ಅಥವಾ ಅಹಂಕಾರ ಅಹಂ ಎನ್ನತಕ್ಕಂಥದ್ದನ್ನು ಜೀವ ಅಂತ ಹೇಳುವಂಥದ್ದು ಅಹಂ ಚಿತ್ತ ಬುದ್ಧಿ ಮನಸ್ಸು ಇವು ನಾಲ್ಕು ಅಂತಃಕರಣ ಚತುಷ್ಟಯಗಳು ಅಂಥೇಳಿ ಅಂತಃಕರಣ ಚತುಷ್ಟಯ ಅಂತೇಳಿ ಹೇಳುವಂಥದ್ದು ಅದೇ ಆ ಜೀವ ಅಥವಾ ಅಹಂ ಎನ್ನುವಂಥದ್ದೇ ವ್ಯಕ್ತಿಯನ್ನು ಅಜ್ಞಾನಜನ್ಯ ಪ್ರಪಂಚಕ್ಕೆ ಬಂಧಿಸ್ತದೆ ದ್ವೈತವನ್ನು ಸಂಪೂರ್ಣವಾಗಿ ದಿನಾಕರಿಸಿ ಅಂದರೆ ನಾನು ಬೇರೆ ಬ್ರಹ್ಮ ಬೇರೆ ಎನ್ನತಕ್ಕಂಥದನ್ನು ಸಂಪೂರ್ಣ ದಿನಾಕರಿಸಿ ಪರಿಪೂರ್ಣವಾಗಿ ನಿರಾಕರಿಸಿ ಸಕಲವನ್ನು ಆಹುತಿ ತೆಗೆದುಕೊಳ್ಳುವ ಆತ್ಮಜ್ಞಾನದಲ್ಲಿ ಎಲ್ಲವನ್ನು ದಹಿಸಕ್ಕಂತಹ ಶಕ್ತಿಯುಳ್ಳ ಆತ್ಮಜ್ಞಾನದಲ್ಲಿ ನಾನು ಬ್ರಹ್ಮ ಎನ್ನುವ ಭಾವನೆಯು ಕೂಡ ನಶಿಸಿದಾಗ ಏಕೈಕ ಆತ್ಮಾನುಭವವು ಉಳಿಯುತ್ತದೆ ಅದಕ್ಕಿಂತಲೂ ಮುಂದೆ ಹೋಗ್ತಾ ಇದ್ದಾರೆ ಸ್ವಾಮಿ ಚಿನ್ಮಯಾನಂದ ಜಿಯವರು ಅಪರೋಕ್ಷ ಅನುಭವವೇ ಸಕಲ ಆಧ್ಯಾತ್ಮಿಕ ಸಾಧನೆಗಳ ಅಂತಿಮ ಪರ್ಯವಸಾನ ಅಪರೋಕ್ಷ ಅನುಭವ ಪ್ರತ್ಯಕ್ಷ ಅನುಭವ ಅಂತೇಳಿ ಅಪರೋಕ್ಷ ಅಂದರೆ ಪರೋಕ್ಷವಲ್ಲದ್ದು ಯಾಕಂದರೆ ಆತ್ಮ ನಮ್ಮ ಇಂದ್ರಿಯ ಗೋಚರ ವಸ್ತು ಅಲ್ಲ ನಮ್ಮ ಕಣ್ಣು ಕಿವಿ ಚರ್ಮಗಳಿಗೆ ಸಿಗುವಂಥದ್ದಲ್ಲ ಆತ್ಮ ಅದು ಸಕಲ ಅನುಭವಗಳನ್ನೂ ಬೆಳಗಿಸುವಂತಹ ಸ್ವಪ್ರಕಾಶ ತತ್ವ ಸ್ವಯಂ ಪ್ರಕಾಶವುಳ್ಳ ತತ್ವ ಅದು ಅದ ಕಾರಣ ಸತತ ಜ್ಞಾನಾಭ್ಯಾಸದಿಂದ ನಮ್ಮ ಸಕಲ ವಾಸನಾಕ್ಷಯವಾದಾಗಲೇ ನಮ್ಮ ಸಕಲ ಅವಿದ್ಯಾ ವಾಸನಾ ಕ್ಷಯ ಆಗಬೇಕು ಅವಿದ್ಯಾ ಸಂಸ್ಕಾರದ ಕ್ಷಯ ಆಗಬೇಕು ಅಜ್ಞಾನದ್ದು ಅದಾದಾಗಲೇ ಜ್ಞಾನಾಭ್ಯಾಸದಿಂದ ಆಗಲಿಕ್ಕೆ ಸಾಧ್ಯ ಅದು ಆತ್ಮಜ್ಞಾನದ ಅಭ್ಯಾಸದಿಂದ ಹೀಗಾದಾಗ ನಮಗೆ ಆತ್ಮ ಅನುಭವದ ಪ್ರಾಪ್ತಿಯಾಗ್ತದೆ ನಾವು ತೆಗೆದುಕೊಂಡಂತಹ ಔಷಧಿ ಹೇಗೆ ತಾನಾಗಿಯೇ ನಾಶವಾಗ್ತದೆಯೋ ಹಾಗೆಯೇ ನಾನೇ ಬ್ರಹ್ಮ ಎನ್ನುವಂತಹ ಭಾವನೆಯೂ ಸಹ ಆತ್ಮಜ್ಞಾನದ ಪರೋಕ್ಷ ಅನುಭವದಲ್ಲಿ ನಷ್ಟವಾಗಿ ಕೇವಲ ಆತ್ಮ ಉಳೀತದೆ ನಾನೇ ಬ್ರಹ್ಮ ಎನ್ನತಕ್ಕಂಥ ಭಾವನೆಯು ಔಷಧವಾಗಿದೆ ಇಲ್ಲಿ ಹೇಗೆ ಮುಗೀತದ ರೋಗ ನಾಶ ಆಗುವಾಗ ಔಷಧ ಕುಡಿದು ಕುಡಿದು ಔಷಧವು ಕೂಡ ಮುಗೀತದಲ್ಲ ಅದೇ ರೀತಿಯಲ್ಲಿ ನಾನೇ ಬ್ರಹ್ಮ ಎನ್ನುವಂಥ ಭಾವನೆ ಕೂಡ ನಾಶವಾಗಿ ಆತ್ಮ ಒಂದೇ ಉಳಿಕೊಳ್ತದೆ ಹಿಂದೆ ಐದನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ನಾನು ದೇಹ ಎನ್ನುವಂಥ ಸತತ ಭಾವನೆಗೆ ಬದಲು ನಾನು ಬ್ರಹ್ಮತತ್ವ ಎನ್ನುವ ಭಾವನೆಯನ್ನು ಬೆಳೆಸಿದರೆ ಅದು ಹೊಸ ದೈವಿಕ ವಾಸನೆಗಳನ್ನು ಸೃಷ್ಟಿಸಿ ಅಹಂಕಾರವನ್ನು ನಿರ್ಮೂಲಗೊಳಿಸುತ್ತದೆ ಐದನೇ ಶ್ಲೋಕದಲ್ಲಿ ಏನು ಹೇಳಿದೆ ಅಜ್ಞಾನ ಅಜ್ಞಾನಕಲುಷೀವ್ಞಾನಸಲ ಕೃಪ್ಯೇತ್ ಜಲ ಕತಕೇಣು ವತ್ ಅಂದರೆ ಅಜ್ಞಾನಬಿಂಬ ಕಲುಷವನ್ನು ಜೀವನ ಜೀವನದಲ್ಲಿ ಇರತಕ್ಕಂತಹ ಅಜ್ಞಾನಬಿಂಬಂತಹ ಕಾಲುಷ್ಯವನ್ನ ಜ್ಞಾನ ಅಭ್ಯಾಸದ ಮೂಲಕ ನಿರ್ಮಲಗೊಳಿಸಬೇಕು ಅಂತಲೇ ಹೇಳ್ತಕ್ಕಂಥದ್ದರಲ್ಲಿ ಆಗ ಮಾಡಿದಾಗ ಮಾಡಿ ಅಶುದ್ಧವಾದ ನೀರನ್ನು ಶುದ್ಧಗೊಳಿಸಿ ತಾನೂ ಹೋಗುವಂತಹ ಯಾವ ಕಥಕ ರೇಣುವಿನಂತೆಯೇ ಚಿಲ್ಲದ ಬೀಜ ಅಂತ ಹೇಳ್ತಾರೆ ಅದರಂತೆ ಸ್ವತಃ ನಾಶ ಹೊಂದುತ್ತದೆ ಯಾವುದು ಜ್ಞಾನವೇ ಇಲ್ಲವ ಅಂದರೆ ಏಣಿ ಆಮೇಲೆ ಬೇಕಾಗುವುದಿಲ್ಲ ಮೇಲೆ ಹತ್ತುವವರೆಗೆ ಏಣಿ ಬೇಕು ಹತ್ತಿದ ನಂತರ ಏಣಿಯ ಅವಶ್ಯಕತೆ ಇಲ್ಲ ಹಾಗೆ ವಿದ್ಯೆ ಅವಿದ್ಯೆ ಇವೆರಡನ್ನೂ ಮೀರಿ ಆತ್ಮನಲ್ಲೇ ನೆಲೆ ನಿಲ್ ನೆಲೆ ನಿಲ್ತಾನೆ ಅಂಥೇಳಿ ಹ್ಞೂ ಆತ್ಮನು ಆತ್ಮನಲ್ಲಿಯೇ ನೆಲೆ ನಿಲ್ಲುವಂಥದ್ದು ಅದೇ ಆತ್ಮಜ್ಞಾನ ಅಂತ ಹೇಳಿದರೆ ಹಾಗೆ ಅಲ್ಲಿ ಬ್ರಹ್ಮವೂ ಇಲ್ಲವಾಗ್ತದೆ ಅಂದರೆ ಅದರಾರ್ಥ ನಾನು ಬ್ರಹ್ಮ ಎನ್ನುವ ಭಾವನೆಯು ಕೂಡ ಇಲ್ಲವಾಗಿ ಕೇವಲ ಆತ್ಮ ಒಂದೇ ಸ್ವಯಂ ತಾನೇ ತಾನಾಗಿ ಬೆಳಗ್ತದೆ ಅಪರೋಕ್ಷ ಅನುಭವದಲ್ಲಿ ಜೀವಭಾವನೆಯು ಹೆಚ್ಚೆಚ್ಚು ವಿಕ್ಷೇಪಗಳು ಉಂಟು ಮಾಡಿದರೆ ಬ್ರಹ್ಮ ಭಾವನೆಯು ನಮ್ಮ ಯೋಚನಾ ಲಹರಿಯನ್ನು ಶಾಂತಗೊಳಿಸುತ್ತದೆ ಇದು ಮನಸ್ಸಿನ ಕೊನೆಯ ಯೋಚನೆ ಇರುವವರೆಗೂ ಇದ್ದು ಅನಂತರ ಅದರೊಡನೆ ತಾನು ಅಂದರೆ ಬ್ರಹ್ಮವಾಸನೆಯೂ ಸಹ ಅಂತ್ಯಗೊಳ್ಳುತ್ತದೆ ಹಾಗೆ ಅಂತ್ಯಗೊಂಡು ಸಾಧಕನನ್ನು ಬ್ರಹ್ಮಾನುಭವದಲ್ಲಿ ತೇಲಿಬಿಡುತ್ತದೆ ನಮಗೆ ನಿದ್ರೆ ಬರದಿರುವವರಿಗೆ ಅಥವಾ ನಿದ್ರೆ ಬರುವವರೆಗೆ ನಾವು ನಿದ್ರಿಸಲು ಪ್ರಯತ್ನಿಸ್ತಾ ಇರ್ತೇವೆ ಆದರೆ ನಾವು ನಿದ್ರಿಸಿದ ಒಡನೆಯ ಪ್ರಯತ್ನಗಳೆಲ್ಲ ತಾವಾಗಿಯೇ ಶಾಂತವಾಗ್ತವೆ ಅದೇ ರೀತಿಯಲ್ಲಿ ಇದು ಕೂಡ ಆತ್ಮಜ್ಞಾನ ಇದು ಮೂವತ್ತ ಶ್ಲೋಕ ಇನ್ನು ಮುಂದೆ ಮೂವತ್ತ ಎಂಟನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ವಿವಿಕ್ತ ದೇಶ ಆಸೀನೋ ವಿರಾಗೋ ವಿಜಿತೇಂದ್ರಿಯ ಭಾವೇದ ಏಕಮಾತ್ಮನಂ ತಮನಂಥಧೀ ವಿವಿಕ್ತ ದೇಶೇ ಆಸೀನ ಏಕಾಂತ ದೇಶದಲ್ಲಿ ಕುಳಿತವನಾಗಿ ವಿರಾಗ ವಿಜಿತೇಂದ್ರಿಯ ವೈರಾಗ್ಯದಿಂದ ಇಂದ್ರಿಯಗಳನ್ನು ಬಿಗಿ ಹಿಡಿದುಕೊಂಡು ಭೇತ್ ಎಕ್ಯಧೀ ಏಕಾಗ್ರತೆಯಿಂದ ಅನನ್ಯ ಬೇರೆ ಕಡೆ ಬುದ್ಧಿಯನ್ನು ಕೊಡದೆ ಅನನ್ಯಧೀ ಏಕಾಗ್ರ ಚಿತ್ತದಿಂದ ಆ ಅನಂತನಾದಂತಹ ಒಬ್ಬ ಆತ್ಮನನ್ನಿ ಭಾವೇತ್ ಎಕಮ ಆತ್ಮ ತನಂತ ಅನನ್ಯಧೀ ಭಾವೇತ್ ಧ್ಯಾನಿಸುತ್ತಾ ಇರಬೇಕು ಅಂತೇಳಿ ಮೂವತ್ತ ಎಂಟನೇ ಶ್ಲೋಕ ಹೇಳ್ತದೆ ವಿವಿಧ ದೇಶ ಆಸೀನೋ ವಿರಾಗೋ ವಿಜಿತೆಂದ್ರಿಯ ಭಾವೇದೇಕ ಆತ್ಮನ ತಂ ಅನಂತ ಅನನ್ಯಧೀ ನಿರ್ಜನ ಶಾಂತ ಪ್ರದೇಶದಲ್ಲಿ ಕುಳಿತು ರಾಗರಹಿತನು ಜಿತೇಂದ್ರಿಯನು ಅನನ್ಯ ಮನಸ್ಕನೂ ಆಗಿ ಅನಂತನೋ ಏಕನೂ ಆದ ಆತ್ಮನನ್ನು ಧ್ಯಾನಿಸಿರ ಧ್ಯಾನಿಸಬೇಕು ಅಂತೇಳಿ ಇದು ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಐವತ್ತೆರಡನೇ ಶ್ಲೋಕದಲ್ಲೂ ಕೂಡ ಇದೇ ರೀತಿಯದ್ದು ಬರ್ತದೆ ವಿವಿಕ್ತ ದೇಶೀ ಲಘ್ವಾಶೀ ಯಥಾಯವಾನಸ ಅಂಥೇಳಿ ಆ ರೀತಿಯಾದಂತಹ ಒಂದು ವಿವರ ಶ್ಲೋಕ ವರ್ತದಲ್ಲಿ ಅದೇ ರೀತಿ ಇಲ್ಲಿ ಕೂಡ ಶಂಕರಾಚಾರ್ಯರು ಹೇಳ್ತಾರೆ ಏಕಾಂತದಲ್ಲಿ ಕುಳಿತು ರಾಗವರ್ಜಿತನಾಗಿ ಇಂದ್ರಿಯಗಳನ್ನು ಬಿಗಿ ಹಿಡಿದು ಅನನ್ಯ ಭಾವನೆಯಿಂದ ಒಂದೇ ಒಂದು ತತ್ವವಾದ ಆತ್ಮನನ್ನು ಧ್ಯಾನಿಸಬೇಕು ನಿನ್ನನ್ನು ಸತ್ಯದೆಡೆಗೆ ನೇರವಾಗಿ ಧ್ಯಾನ ಮಾರ್ಗವು ಇಲ್ಲಿ ವರ್ಣಿಸಲ್ಪಟ್ಟಿದೆ ಅಂಥೇಳಿ ಸಾಮ್ ಸ್ವಾಮಿ ಚಿನ್ಮಯನಾದರು ಹೇಳ್ತಾರೆ ವ್ಯಕ್ತಿಯನ್ನು ಸತ್ಯದೆಡೆಗೆ ನೇರವಾಗಿ ಕರೆದೊಯ್ಯಕ್ಕಲ್ಲ ಧ್ಯಾನ ಮಾರ್ಗ ಕ್ಷೋಭೆ ಇಲ್ಲದ ಏಕಾಂತ ಸ್ಥಳದಲ್ಲಿ ಪ್ರಕ್ಷುಬ್ಧತೆ ಇಲ್ಲದ ಶಾಂತವಾದ ಏಕಾಂತ ಸ್ಥಳದಲ್ಲಿ ಕುಳಿತು ಮನಸ್ಸಿನಲ್ಲಿ ಯಾವ ವಿಧವಾದ ವಿಕಾರಕ್ಕೂ ಒಳಗಾಗದೆ ಎಡೆ ಕೊಡದೆ ಬುದ್ಧಿಯನ್ನು ಅಲೆಯಲು ಅವಕಾಶ ಮಾಡಿಕೊಡದೆ ಚಾಂಚಲ್ಯವನ್ನೆಲ್ಲ ಬಿಟ್ಟು ಏಕಾಂತವನ್ನು ಭಂಗಪಡಿಸತಕ್ಕಂತಹ ಸಾವಿರಾರು ಆಸೆಗಳನ್ನು ತೊರೆದು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಆ ಮೇಲೆ ವಿವರಿಸಿರತಕ್ಕಂತಹ ಆತ್ಮತತ್ವದೊಡನೆ ಐಕ್ಯತೆಯನ್ನು ಸಾಧಿಸಬೇಕು ಈ ಹಿಂದೆ ಹೇಳಿದಂಥ ಆತ್ಮತತ್ವದೊಡನೆ ಅವಿನಾಶಿ ಅವಿಕಾರಿಯಾದಂತಹ ಆತ್ಮತತ್ವದೊಡನೆ ಐಕ್ಯತೆಯನ್ನು ಸಾಧಿಸಬೇಕು ನಾನೇ ಅದು ಎನ್ನುವ ಭಾವನೆ ಬರಬೇಕು ಇದೇ ಧ್ಯಾನ ಅದು ಸತ್ಯವಾಗಲಿ ಮನಸಿನಲ್ಲಿ ಬೇರೆ ವಿಧವಾದ ಕಲ್ಪನೆಗೆ ಅವಕಾಶ ಕೊಡದೆ ಶಾಂತ ವಾತಾವರಣದಲ್ಲಿ ಧ್ಯಾನಿಸು ಅದ್ವಯ ಆತ್ಮನನ್ನ ಕುರಿತು ಸತತ ಚಿಂತನೆಯನ್ನು ಮಾಡು ಅದ್ವಯ ಅಂದರೆ ಎರಡಲ್ಲತ್ತು ಒಂದೇ ಒಂದು ಬುದ್ಧಿಗೂ ಮೀರಿದ ಆ ಪವಿತ್ರ ವಾತಾವರಣದಲ್ಲಿ ಸರ್ವವ್ಯಾಪಿಯಾದ ಶುದ್ಧ ಸನಾತನವಾದಂತಹ ಆ ಬ್ರಹ್ಮತತ್ವವೇ ನೀನು ಎನ್ನತಕ್ಕಂಥ ಪುಣ್ಯ ಭಾವನೆಯನ್ನು ದೃಢಪಡಿಸಿಕೊಳ್ಳಲು ಆಚಾರ ಶ್ರದ್ಧೆ ಹಾಗೂ ಧೈರ್ಯದಿಂದಿರೋ ಈ ರೀತಿಯ ಸ್ವಂತ ಬದಲಾವಣೆಯೇ ಭಾವನೆ ಅಂಥೇಳಿ ಇಲ್ಲಿ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾಯಿದ್ದಾರೆ ಹಾಗೆಯೇ ಮೂವತ್ತ ಒಂಬತ್ತನೇ ಶ್ಲೋಕ ಇದು ಈ ಸಾಧನೆಯ ಅವಶ್ಯಕತೆ ಎನ್ನುತಕ್ಕಂಥ ವಿಚಾರದಲ್ಲಿ ಕೊನೆಯ ಶ್ಲೋಕ ಇದೀಗ ಮೂವತ್ತ ಆತ್ಮನ್ಯೇವಿಲ ದೃಶ್ಯ ಪ್ರವಿಲಾಪ್ಯ ಧಿಯಾ ಧಿ ಭಾವಯೇ ಭಾವಯೇದೇಕಾತ್ಮನ ನಿರ್ಮಲ ಆಕಾಶವತ್ಸಾ ಜಾಣನಾದವನು ಸುಧಿ ಒಳ್ಳೆ ಬುದ್ಧಿಶಕ್ತಿ ಉಳ್ಳುವನು ಅಂದರೆ ಜಾಣನಾದವ ಬುದ್ಧಿವಂತ ಧಿಯ ಬುದ್ಧಿಯಿಂದ ದೃಶ್ಯ ದೃಶ್ಯವೆಲ್ಲವನ್ನು ತೋರತಕ್ಕಂಥ ಎಲ್ಲವನ್ನು ಆತ್ಮನಿ ಎಖಿಲಂ ಪ್ರವಿಲಾಪ್ಯ ಆತ್ಮನಲ್ಲಿಯೇ ಪ್ರವಿಲಯ ಮಾಡಿಕೊಂಡು ಲಯ ಮಾಡಿಕೊಂಡು ಅಂದರೆ ಎಲ್ಲವೂ ಆತ್ಮದಲ್ಲೇ ಇದೆ ಅಂತೇಳಿ ತಿಳ್ಕೊಂಡು ಭಾವಿಸಿಕೊಂಡು ಧ್ಯಾನದಿಂದ ಮರೆತು ಹೊರಗಿನ ದೃಶ್ಯಗಳನ್ನೆಲ್ಲ ಇಲ್ಲವಾಗಿಸಿಕೊಂಡು ಯಾವಾಗಲೂ ನಿರ್ಮಲಾಕಾಶವತ್ ಸದಾ ಭಾವಯೇತ್ ಏಕಮ್ ಆತ್ಮಾನ ಯಾವಾಗಲೂ ನಿರ್ಮಲವಾದ ಆಕಾಶದಂತೆ ಇರತಕ್ಕಂತಹ ಒಬ್ಬ ಆತ್ಮನನ್ನೇ ಭಾವಿಸುತ್ತಿರಬೇಕು ಇದು ಮೂವತ್ತ ಒಂಬತ್ತನೇ ಶ್ಲೋಕ ಆತ್ಮನೇ ಆತ್ಮನೇವಾಖಿಲಂ ಆತ್ಮನೇವಾಖಿಲಂ ದೃಶ್ಯಂ ಪ್ರವೀಾಪ್ಯ ಧಿಯಾ ಸುಧೀಹಿ ಭಾವ ಏದೇಕ ನಿರ್ಮಲ ಆಕಾಶವತ್ ಸದಾ ಜ್ಞಾನಿಯು ಬುದ್ಧಿಯ ಸಹಾಯದಿಂದ ಸಮಸ್ತ ಜಗತ್ತನ್ನು ಆತ್ಮನಲ್ಲಿಯೇ ಲಯಗೊಳಿಸಿ ಕೇವಲ ಆತ್ಮನನ್ನು ನಿರ್ಮಲನೆಂದು ಸದಾ ಭಾವಿಸುತ್ತಿರಬೇಕು ಅಂತೇಳಿ ಬುದ್ಧಿವಂತರಾದವರು ಹೊರಗೆ ಕಾಣುವಂತಹ ಸಕಲ ದೃಶ್ಯ ಜಗತ್ತನ್ನು ವಿವೇಚನೆಯಿಂದ ಆತ್ಮನಲ್ಲಿ ಲೀನಗೊಳಿಸಿ ಆಕಾಶದಂತೆ ನಿರ್ಲಿಪ್ತನಾದ ಆತ್ಮನನ್ನೇ ಸತತವಾಗಿ ಚಿಂತಿಸಬೇಕು ಅಂದರೆ ಈ ಸತ್ಯಾನ್ವೇಷಣೆಯಲ್ಲಿ ಸಾಧಕನ ಸಾಫಲ್ಯದ ಗುಟ್ಟು ಸರಿಯಾದ ವಿವೇಚನೆ ಸಾಧಕನು ಸಫಲತೆ ಹೊಂದಬೇಕು ಅಂತೇಳಿ ಆದರೆ ಸತ್ಯಾನ್ವೇಷಣೆಯಲ್ಲಿ ಅದರ ರಹಸ್ಯ ಏನು ಅದರ ಕೀರಿಕೆಯಲ್ಲಿದೆ ಸರಿಯಾದ ವಿವೇಚನೆಯಲ್ಲಿದೆ ವಿವೇಕಜ್ಞಾನ ಸತ್ಯಾಸತ್ಯ ವಿವೇಕ ಅಥವಾ ಸದಸದ್ವಿವೇಕ ಆತ್ಮಾನಾತ್ಮ ವಿವೇಕ ನಿಜವಾದ್ಯಾವುದು ಮಿಥ್ಯೆ ಯಾವುದು ಸತ್ಯ ಯಾವುದು ಎನ್ನತಕ್ಕಂಥದ್ದು ಶಾಶ್ವತ ಯಾವುದು ನಶ್ವರ ಯಾವುದು ಮುಂತಾದ ದ್ವಂದ್ವಗಳಲ್ಲಿನ ವಿವೇಚನೆ ಯಾವುದು ನಿಜ ಎನ್ನತಕ್ಕಂಥದ್ದು ಹ್ಞೂ ಅದೇ ಸಾಫಲ್ಯದ ಗುಟ್ಟು ಯಾವುದರಲ್ಲಿ ಆತ್ಮ ಸಾಕ್ಷಾತ್ಕಾರದಲ್ಲಿ ಅಥವಾ ಸತ್ಯಾನ್ವೇಷಣೆಯಲ್ಲಿ ಸಫ ಸಫಲತೆ ಯಶಸ್ವಿ ಆಗಬೇಕಿದ್ರೆ ಯಶಸ್ಸು ಸಿಗಬೇಕಿದ್ರೆ ಆತ್ಮದ ಮಹೋನ್ನತಿಯನ್ನು ಅರಿತಂತಹ ಅವನಿಗೆ ಪ್ರಪಂಚವೇನಿದೆ ಎಲ್ಲವೂ ಆತ್ಮ ಎನ್ನತಕ್ಕಂಥದ್ದನ್ನು ಅರಿತವನಿಗೆ ಶುದ್ಧ ಬುದ್ಧಿಯು ತನ್ನ ಸ್ವಚ್ಛ ವಿವೇಚನೆಯಿಂದ ಸಾಧಕನನ್ನು ಸತ್ಯದೆಡೆಗೆ ಒಯ್ತದೆ ಈ ನಿಜ ವಿವೇಚನೆಯ ಬೆಳಕಿನಲ್ಲಿ ಪರೀಕ್ಷಿಸಿ ನಾವು ನಮ್ಮನ್ನು ನಾವೇ ಜಡ ಪದಾರ್ಥಗಳಿಂದ ಬೇರ್ಪಡಿಸಿಕೊಂಡಾಗ ಆಂತರಿಕವಾದಾಗ ಅನಂತರ ನಮಗೆ ಕಳೆದುದಕ್ಕೆ ಚಿಂತಿಸುವ ಇರುವುದಕ್ಕೆ ಚಡಪಡಿಸುವ ಮುಂದಾಗಬಹುದಾದವುಗಳಿಗೆ ವ್ಯಥಿಸಬೇಕಾದಂಥ ಪ್ರಮೇಯವೇ ಬರುವುದಿಲ್ಲ ನಮ್ಮ ಸತ್ಯಾನುಭವಕ್ಕೆ ಯಾವ ಥರದ ಬಾಧೆಯೂ ಇರದು ಬಾರದು ನಿದ್ರಾ ಪ್ರಪಂಚದ ಎಲ್ಲೆಯನ್ನು ದಾಟಿ ಗಡಿಯನ್ನ ದಾಟಿ ಮೀರಿ ನಾವು ಎಚ್ಚೆತ್ತಾಗ ನಿದ್ರಾ ಪ್ರಪಂಚವೆಲ್ಲವೂ ನಮ್ಮ ಮನಸ್ಸಿಯಾಗಿ ನಿದ್ರಿಸುತ್ತಿದ್ದಂತಹ ನಾವು ಎಚ್ಚರವಾದವು ಎಂಬುದನ್ನು ಅರಿತೇವೆ ಹಾಗೆಯೇ ಸಕಲವನ್ನು ಬೆಳಗುವ ಆತ್ಮನು ತಾನೇ ಎನ್ನತಕ್ಕಂಥ ಜ್ಞಾನವಾದಾಗ ಕಾಣ್ತಾ ಇರುವ ಜಗತ್ತಿಗೆ ಅವಕಾಶವೇ ಇಲ್ಲ ಯಾಕಂದರೆ ಎಲ್ಲವೂ ಆತ್ಮವೇ ಎನ್ನುವಂಥ ಭಾವನೆ ಬರ್ತದೆ ಅವೆಲ್ಲ ಈ ಕಾಣತಕ್ಕಂಥ ಜಗತ್ತು ಎಲ್ಲ ಆತ್ಮನಲ್ಲಿಯೇ ಐಕ್ಯವಾಗ್ತದೆ ಮನಸ್ಸು ಏಕಾಗ್ರವಾದಾಗ ಬೇರೆ ಯಾವುದಕ್ಕೂ ಅವಕಾಶವಿಲ್ಲ ಸ್ವಪ್ನ ಜಗತ್ತು ಎಚ್ಚರಗೊಂಡು ಮನಸ್ಸಿನಲ್ಲಿಯೇ ಹೇಗೆ ಐಕ್ಯವಾಗಿ ಇಲ್ಲವಾಗ್ತದೋ ಈಗ ಕನಸು ಎನ್ನತಕ್ಕಂಥದ್ದು ಮನಸ್ಸಿನ ಒಂದು ವಿಕಲ್ಪ ಅಷ್ಟೇ ಅಂತೇಳಿ ನಮಗೆ ಎಚ್ಚರವಾದಾಗ ಗೊತ್ತಾಗ್ತದೆ ಇದು ನಿಜವಲ್ಲ ಅಂಥೇಳಿ ಅದೇ ರೀತಿಯಲ್ಲಿ ಆತ್ಮತತ್ವಕ್ಕೆ ನಾವು ಜಾಗೃತಗೊಂಡಾಗ ನಾನು ಆತ್ಮನು ಆತ್ಮಸ್ವರೂಪನು ಅಂತೇಳಿ ತಿಳ್ಕೊಂಡಾಗ ಪ್ರಪಂಚವು ಅದರಲ್ಲಿ ಐಕ್ಯವಾಗಿ ಇಲ್ಲವಾಗ್ತದೆ ಅನಾತ್ಮವೆಲ್ಲವೂ ನಮಗೆ ನಶ್ವರವಾಗಿ ಗೋಚರವಾಗ್ತದೆ ಆತ್ಮಶಕ್ತಿ ಯಾವುದಿದೆ ಪ್ರಪಂಚವೆಲ್ಲವನ್ನು ವ್ಯಾಪಿಸಿರ್ತಕ್ಕಂಥ ಏಕಮೇಯವಾದ ಅದ್ವಿತೀಯವಾದಂತಹ ಶಕ್ತಿ ಚಾಲಕ ಶಕ್ತಿ ಚೇತನ ಯಾವುದಿದೆಯೋ ಅದು ಈ ಜಡ ಪದಾರ್ಥಗಳಲ್ಲೆಲ್ಲ ನಶ್ವರ ಅಂತೇಳಿ ನಮಗೆ ತೋರಿಸಿಕೊಟ್ಟು ನಾವು ಆತ್ಮಸ್ವರೂಪರು ಈ ಜಗತ್ತೇ ಆತ್ಮಸ್ವರೂಪವಾದದ್ದು ಆತ್ಮದಿಂದ ವ್ಯಾಪ್ತವಾದದ್ದು ಎನ್ನುವಂಥ ಭಾವನೆಯನ್ನು ತರುತ್ತದೆ ಆವಾಗ ನಮಗೆ ಅನಿತ್ಯವಾದಂತಹ ವಿಚಾರಗಳ ಬಗ್ಗೆ ವಸ್ತುಗಳ ಬಗ್ಗೆ ಇರತಕ್ಕಂತಹ ಮೋಹ ತೊಲಗ್ತದೆ ರಾಗದ್ವೇಷಗಳ ಎಂಬಂತಹ ಮುಂತಾದಂತಹ ದ್ವಂದ್ವಗಳು ಇಲ್ಲವಾಗ್ತವೆ ಆತ್ಮ ಒಂದೇ ಸತ್ಯ ನಿತ್ಯ ಎನ್ನುತ್ತಕ್ಕಂಥ ಭಾವವು ನಮ್ಮಲ್ಲಿ ನಾವು ಶರೀರ ದೇಹ ಬುದ್ಧಿ ಮನಸ್ಸು ಇಂದ್ರಿಯಗಳು ಎನ್ನತಕ್ಕಂತಹ ಮಮಕಾರ ಹೋಗಿ ಅಹಂಭಾವ ನಾನು ಎನ್ನತಕ್ಕಂಥದ್ದು ಜೀವಭಾವ ಮತ್ತು ಮಮತ್ವ ನನ್ನದು ಎನ್ನತಕ್ಕಂಥದ್ದು ಇವೆಲ್ಲವೂ ಹೋಗಿ ಎಲ್ಲವೂ ಒಂದೇ ಏಕಮೇವ ಅದ್ವಿತೀಯವಾದ ಆತ್ಮತತ್ವ ಎನ್ನತಕ್ಕಂಥ ಭಾವ ನಮ್ಮಲ್ಲಿ ಒಡಮೂಡಿ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿ ಯಶಸ್ವಿಗಳಾಗ್ತೇವೆ ಎನ್ನುವ ವಿಚಾರವನ್ನ ಇಲ್ಲಿ ಹೇಳ್ತಾ ಶಂಕರಾಚಾರ್ಯರು ಈ ಒಂದು ಯಾವ ರೀತಿ ಸಾಧನೆಯ ಮಾರ್ಗ ಎನ್ನುವಂತಹ ವಿಚಾರ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಮುಂದಿನ ವಿಚಾರವನ್ನು ನಾಳೆ ದಿವಸ ನಲವತ್ತನೇ ಶ್ಲೋಕದಿಂದ ನಾಳೆ ದಿವಸ ನೋಡೋಣ ಹರೇ ಶ್ರೀ ಶಂಕರಾರ್ಪಿತ ಓಂ ತತ್ಸತ್